ಪರಮಾತ್ಮನೇ ಸ್ವತಂತ್ರ ಕರ್ತೃ ಸಕಲ ಕರ್ಮಗಳ ಸ್ವತಂತ್ರ ಕರ್ತೃ ಪರಮಾತ್ಮ ಅಂತ ಅನುಸಂಧಾನ ಮಾಡಿದರೆ ಏನು ಫಲ ಅನ್ನೋದು ಈ ರೀತಿಯಾಗಿ ತಿಳಿಸ್ತಾರೆ ಈ ನಳಿನ ಜಾಂಡದವಳು ಸರ್ವ ಪ್ರಾಣಿಗಳೊಳಗಿದ್ದು ಅನವರತ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸದಲೇ ಏನು ಕಾಣದೆ ಸಕಲ ಕರ್ಮಗಳ ಅನೇ ಮಾಡುವೆನೆಂಬ ನರನು ಕೂಯೋನಿ ಐದುವ ಕರ್ತೃ ಹರಿಯಿಂದವನೇ ಮುಕ್ತನಃ ನಳಿನ ಅಂದರೆ ಕಮಲ ನಳಿನಾಂಡ ಅಂದರೆ ಬ್ರ ಜಾಂಡ ಅಂದರೆ ಬ್ರಹ್ಮಾಂಡ ಭಗವಂತನೇ ಸ್ವತಂತ್ರ ಸ್ವತಂತ್ರ ಕರ್ತೃ ಸರ್ವಕರ್ತೃ ಅಂತ ಚಿಂತನೆ ಮಾಡೋದು ಸಂಸಾರ ಬಂಧನದಿಂದ ಬಿಡುಗಡೆ ಕಾರಣ ಆಗತ್ತೆ ಅದನ್ನು ತಿಳಿಯದೇ ತಾನೇ ಕರ್ತೃ ಅಂತ ಭಾವಿಸಿದರೆ ಅದು ಬಂಧಕ ಆಗತ್ತೆ ದಾಹಂಕರ್ತ ಹರಿಕರ್ತ ಅನ್ನೋದು ಶ್ಲೋಕದ ವಿವರಣನೆ ಈ ಪದ್ಯ ಈ ಬ್ರಹ್ಮಾಂಡದಲ್ಲಿ ಸಕಲ ಪ್ರಾಣಿಗಳೊಳಗೆ ಪರಮಾತ್ಮನೇ ಇದ್ದು ವಿಜ್ಞಾನಮಯನಾಗಿರ್ತಕ್ಕಂಥ ಪರಮಾತ್ಮ ವ್ಯಾಪಾರಗಳ ಮಾಡುವನು ತಿಳಿಸದಲೆ ಆ ಜೀವಿಯಿಂದ ಆಗ್ತಕ್ಕಂಥ ಎಲ್ಲ ಕಾರ್ಯವನ್ನು ಕೂಡ ಪರಮಾತ್ಮನೇ ನಿಯಮನ ಮಾಡ್ತಾನೆ ಇಷ್ಟೆಲ್ಲ ಮಹೋಪಕಾರ ಮಾಡಿದರೂ ಕೂಡ ತನ್ನಿಂದ ಈ ಕಾರ್ಯ ಆಗಿದೆ ಅನ್ನೋದು ಆ ಅರಿವಿಗೆ ಬರದೇ ಇದ್ದಂತೆ ಮಾಡ್ತಾನೆ ಇದೇನು ತಿಳ್ಕೊಳ್ಳದೆ ಸಕಲ ಕರ್ಮಗಳನ್ನು ತಾನೇ ಮಾಡ್ತೀನಿ ಅಂತ ಜೀವ ತಿಳಿತಾನಲ್ಲ ಅಂತಹ ಮಾನವ ಕೆಟ್ಟ ಯೋನಿಯಲ್ಲಿ ಹುಡ್ತಾನೆ ಮುಂದೆ ಭಗವಂತನೇ ಕರ್ತೃ ಅಂತ ಯಾರು ಚಿಂತನೆ ಮಾಡ್ತಾರೋ ಅವನು ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ ಜಾಗೃತ ಅವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಿಯ ಅವಸ್ಥಾ ಅಂತ ಜೀವನಿಗೆ ಮೂರು ಅವಸ್ಥೆಗಳು ಅವುಗಳಿಗೆ ಕಾರಣವಾಗಿರ್ತಕ್ಕಂಥ ಕರ್ಮಗಳು ಮತ್ತು ಕಾರ್ಯವಾಗಿರ್ತಕ್ಕಂಥ ಸುಖ ದುಃಖ ಎಲ್ಲವೂ ಜೀವನಿಗೆ ಆಗುವಂಥದ್ದು ಪರಮಾತ್ಮನೇ ವಿಶ್ವನಾಮಕನಾಗಿ ಜೀವರ ಬಲ ಅಕ್ಷಿಸ್ತನಾಗಿ ಜಾಗ್ರತಾವಸ್ಥಾ ಪ್ರೇರಕನಾಗ್ತಾನೆ ಅವನೇ ಕಂಠದಲ್ಲಿದ್ದು ತೇಜಸ್ಸ ಅಂತ ಕರೆಸ್ಕೊಂಡು ತೇಜಸ್ಸನಾಮಕನಾಗಿ ಸ್ವಪ್ನಾವಸ್ಥಾ ಪ್ರೇರಕನಾಗ್ತಾನೆ ತಾನೆ ತಾನೇ ಪ್ರಾಜ್ಞಾನಾಮಕನಾಗಿ ಹೃದಯದಲ್ಲಿತ್ತು ಸುಶುಪ್ತಿ ಸುಷುಪ್ತಿಯವಸ್ಥೆಯನ್ನು ತಂದುಕೊಡ್ತಾನೆ ಹೀಗೆ ಪರಮಾತ್ಮನೇ ಕಾರ್ಯ ಕಾರಣ ಅವಸ್ಥಾತ್ರೆ ಪ್ರೇರಕತ್ವ ಎಲ್ಲವೂ ಕೂಡ ಭಗವಂತನಿಂದನೇ ಆಗುವಂಥದ್ದು ಆ ಎಲ್ಲ ಕಾರ್ಯ ಕಾರಣದಿಂದ ಜೀವನಿಗೆ ಆಯಾ ಸ್ವರೂಪಯೋಗ್ಯತೆಯಂತೆ ಸುಖ ದುಃಖಗಳೆಲ್ಲವೂ ಆಗ್ತಾಯಿದೆ ಜೀವನೇ ಅವುಗಳನ್ನು ಅನುಭವಿಸ್ತಾನೆ ಅವನ ಜೊತೆಗೆ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೂ ಸುಖ ದುಃಖದ ಲೇಪ ಇಲ್ಲ ವಾಯುದೇವರಿಗೂ ಸುಖ ದುಃಖದ ಲೇಪವಿಲ್ಲ ಅವರಿಗೆ ಇಲ್ಲ ಅಂತ ಆದಮೇಲೆ ಪರಮಾತ್ಮ ಸ್ವತಃ ನಿರ್ಲೇಪ ಸರ್ವತಂತ್ರ ಸ್ವತಂತ್ರ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನ ಆಜ್ಞೆಯಂತೆ ಜೀವನನ್ನು ಅಧಿಷ್ಠಾನ ಮಾಡಿಕೊಂಡು ಆ ಜೀವನಿಂದ ಯಾವ್ಯಾವ ಕಾಲಕ್ಕೆ ಏನೇನು ಕರ್ಮಗಳು ಘಟನೆ ಆಗಬೇಕೋ ಆ ಎಲ್ಲವನ್ನು ಕೂಡ ಮಾಡಿಸ್ತಾನೆ ಪರಮಾತ್ಮ ಕೇವಲ ಅದನ್ನು ನೋಡ್ತಾ ತಾನು ಪ್ರೇರಕನಾಗಿರ್ತಾನೆ ಪ್ರವರ್ತಕನಾಗಿರ್ತಾನೆ ಯಾವುದೇ ಸುಖ ದುಃಖಗಳನ್ನು ಅನುಭವಿಸುವುದೇ ಇಲ್ಲ ಸದಾ ಕಾಲ ನಿರ್ಲೇಪ ಯಾಕೆ ಅವನು ತನ್ನ ಸ್ವರೂಪಾನಂದದಲ್ಲೇ ಮುಳುಗಿರ್ತಾನೆ ಈ ಸುಖ ದುಃಖಗಳನ್ನು ಅನುಭವಿಸುವ ಜೀವನ ಜೊತೆಗೆ ಇರೋದ್ರಿಂದ ಅವನೂ ಜೀವನಂತೆ ಅಂತ ಅಗ್ನಿಯರೊಂದಿಗೆ ತಾನು ಗೋಚರನಾಗ್ತಾನೆ ಅಗ್ನಿಯರು ಅದೇ ರೀತಿಯಾಗಿ ನಮ್ಮ ಜೊತೆಗೆ ಇದ್ದ ಮೇಲೆ ಲೇಪ ಆಗಿರಲೇಬೇಕು ಅಂತ ಅವರ ಚಿಂತನೆ ಅದಕ್ಕೊಂದು ಉದಾಹರಣೆ ಕೊಡೋದಾದರೆ ಒಂದೇ ಗುಡಿಸಿಲಿನಲ್ಲಿ ಇಬ್ಬರು ಆಸೆ ಇರ್ತೀವಿ ಆ ಗುಡಿಸಿಲಿಗೆ ಬೆಂಕಿ ಬಿತ್ತು ಅಂತ ಇಬ್ಬರೂ ಕೂಡ ಸುಟ್ಟೋಗಿರ್ತೀವಿ ಯಾರ್ಯಾರಿಗೆ ಪರ್ಸೆಂಟೇಜ್ ಎಷ್ಟೆಷ್ಟು ಸುಟ್ಟಿದೆ ಅನ್ನೋದು ಆಮೇಲಿನ ವಿಚಾರ ಆದರೆ ಆ ಬೆಂಕಿಯಿಂದ ಆಗಿರ್ತಕ್ಕಂಥ ಹಾನಿ ಆ ಗುಡಿಸಿಲಿನಲ್ಲಿ ವಾಸ ಮಾಡುವಂಥ ಎರಡೂ ವ್ಯಕ್ತಿಗಳಿಗೆ ಹಾಗೆ ಆಗತ್ತೆ ಇದು ಲೋಕದಲ್ಲಿ ನಾವು ಬಂಡಿರುವಂಥ ಸತ್ಯ ಅದೇ ರೀತಿಯಾಗಿ ಈ ಶರೀರದಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರೂ ಒಟ್ಟಿಗೆ ವಾಸವಾಗಿರ್ತಾರೆ ನಿತ್ಯಾಭಿಯೋಗಿಗಳು ಒಂದು ಕ್ಷಣವೂ ಬಿಡದೆ ಅರೆ ಕ್ಷಣವೂ ಬಿಡದೆ ಜೊತೆಗೆ ಇರುವಂಥವ್ರು ಅಂದಮೇಲೆ ಜೀವ ಅನುಭವಿಸುವಂಥ ಸುಖ ದುಃಖಗಳನ್ನು ಅಲ್ಲಿರುವಂಥ ಪರಮಾತ್ಮನೂ ಅನುಭವಿಸಿ ಅನುಭವಿಸ್ತಾನೆ ಅಂತ ಇದು ಅಜ್ಞಾನಿಗಳ ವಾದ ಜ್ಞಾನಿಯ ದೃಷ್ಟಿಗೆ ಆ ರೀತಿ ಚಿಂತನೆ ಬರೋದೇ ಇಲ್ಲ ಜ್ಞಾನಿಗಳೇನಂತಾರೆ ಪರಮಾತ್ಮ ಸದಾಕಾಲ ನಿರ್ಲಿಪ್ತನಾಗಿದ್ದಾನೆ ಜೀವರಿಗಾಗಿ ಕಾರುಣ್ಯದಿಂದ ತಾನು ಶ್ವೇತದ್ವೀಪದಲ್ಲೋ ಅನಂತಾಸನದಲ್ಲೋ ವೈಕುಂಠದಲ್ಲೋ ಇದ್ದು ನಿಯಮನ ಮಾಡುವಂತಹ ಸರ್ವತಂತ್ರ ಸ್ವತಂತ್ರ ಸಾಮರ್ಥ್ಯ ಇದ್ದರೂ ಕೂಡ ಜೀವರ ಮೇಲೆ ಕಾರುಣ್ಯದಿಂದ ಜೀವರ ಜೊತೆಗೆ ಜೀವರ ಶರೀರದೊಳಗೇ ಇರ್ತಾನೆ ಪರಮಾತ್ಮ ಇದು ಭಗವಂತ ಸಮುದ್ರ ಭಕ್ತ ವತ್ಸಲ ಅನ್ನೋದಕ್ಕೆ ನಿದರ್ಶನ ಜ್ಞಾನಿಗಳು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅದೇ ಅಜ್ಞಾನಿಗಳು ಹೂವಿನಂತೆ ಗಾಳಿಗೂ ಪರಿಮಳ ಇದೆ ಅಂತ ಚಿಂತನೆಯನ್ನು ಮಾಡ್ತಾರೆ ಜ್ಞಾನಿಗಳು ಆ ರೀತಿಯಾಗಿ ಭ್ರಮೆಯಿಂದ ಮಾತಾಡೋದಿಲ್ಲ ಹೂವಿಗೆ ಪರಿಮಳ ಇದೆ ಗಾಳಿ ಗಂಧವ ಆ ಗಂಧವನ್ನು ಎಲ್ಲ ಕಡೆ ಪ್ರಸಾರ ಮಾಡುವಂಥದ್ದು ಅದು ಭಗವಂತನ ಅನುಗ್ರಹದಿಂದ ಅಂತ ಈ ರೀತಿಯಾಗಿ ಜ್ಞಾನಿಗಳು ಚಿಂತನೆ ಮಾಡ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಏನು ಕಾಣದೆ ಸಕಲ ಕರ್ಮಗಳ ಮಾಡುವೆನೆಂಬನರನು ಕುಯೋನಿ ಐದು ವ ಸ್ವಾತಂತ್ರ್ಯ ಮನ್ಯಮಾನಸ ರಾಗ ಧರ್ಮಂಚ ಕೂರ್ವತಃ ತನ್ನಿಮಿತ್ತಸ್ತು ದೋಷ ಸ್ಯಾತ್ ಗುಣಶ್ಚ ಸ್ಯಾತ್ ಸ್ವಕರ್ಮಜಃ ಭಗವಂತ ಮಾಡುವಂತಹ ಅವಸ್ತ್ರಾತ್ರಯ ನಿಯಾಮಕತ್ವವನ್ನು ಏನೂ ಜೀವ ತಾನೇ ಸ್ವತಂತ್ರನು ತಾನೇ ತನಗೆ ಮನಸ್ಸಿಗೆ ಬಂದಾಗ ಹೇಳ್ತಾನೆ ತನಗೆ ಇಚ್ಛೆ ಬಂದಾಗ ನಿದ್ದೆ ಮಾಡ್ತಾನೆ ತನಗಿಚ್ಚೆ ಬಂದಂತೆ ಸ್ವಪ್ನವನ್ನು ನೋಡ್ತಾನೆ ಅಂತ ಈ ರೀತಿಯಾಗಿ ಎಲ್ಲ ಭಾವನೆಯಿಂದ ಚಿಂತನೆಯನ್ನು ಮಾಡ್ತಾನೆ ಜೀವನಿಗೆ ತಾನು ಪ್ರಯತ್ನ ಮಾಡಿದರೂ ಇಚ್ಛೆಪಟ್ಟಂತೆ ಹೇಳಲಿಕ್ಕೂ ಆಗಲ್ಲ ತನ್ನಿಚ್ಛೆ ಬಂದಂತೆ ನಿದ್ದೆ ಮಾಡಲಿಕ್ಕೂ ಆಗಲ್ಲ ಆ ಜೀವನನ್ನು ಪ್ರಜ್ಞಾನಾಮಕ ಪರಮಾತ್ಮ ಅಲಿಂಗನ ಮಾಡಿಕೊಂಡ್ರೆ ಜೀವನಿಗೆ ನಿದ್ದೆ ಇಲ್ಲದೆ ಇದ್ದರೆ ಬೇಕಾದಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಜೀವ ಸ್ವತಂತ್ರ ಅವನು ಜಾಗೃತ ಅವಸ್ಥೆಯೋ ಉಂಟು ಮಾಡೋವನು ಅವನೇ ಸ್ವಪ್ನಾವಸ್ಥೆ ಸೂಚನ ಸ್ವಪ್ನ ಉಚ್ಛತೆ ಅಂತ ಅವನಿಗೆ ಮುಂದೆ ಆಗ್ತಕ್ಕಂಥ ಎಲ್ಲ ವಿಚಾರವನ್ನ ಸ್ವಪ್ನದ ಮೂಲಕ ತಿಳಿಸಿ ಅವನದಕ್ಕೇನು ಪರಿಹಾರ ಮಾರ್ಗೋಪಾಯವನ್ನು ಕಂಡುಕೋಬೇಕೋ ಆ ರೀತಿಯಾಗಿ ಸುವ್ಯವಸ್ಥೆ ಮಾಡೋನು ಭಗವಂತ ಅದೇ ರೀತಿಯಾಗಿ ಸುಶು ಸುಷುಪ್ತಿಯವಸ್ಥೆ ನಿಯಾಮಕನು ಕೂಡ ಪರಮಾತ್ಮನೇ ಈ ಜೀವ ಕಾಮ್ಯ ಕರ್ಮಗಳನ್ನು ಫಲದ ಮೇಲಿನ ಅಪೇಕ್ಷೆಯಿಂದ ಧರ್ಮ ಕಾರ್ಯಗಳನ್ನು ಮಾಡ್ತಾನೆ ಸಕಲ ಕರ್ಮಗಳನ್ನು ನಾನೇ ಮಾಡ್ತೀನಿ ಅಂತ ಸ್ವಾತಂತ್ರ್ಯ ದುರಭಿಮಾನ ಮಾಡೋದ್ರ ಜೊತೆಗೆ ಈ ಎಲ್ಲ ಅನರ್ಥಗಳನ್ನೇ ಮಾಡಿದ್ದರಿಂದ ಅದಕ್ಕೆ ಫಲವಾಗಿ ನರಕ ಫಲವನ್ನೇ ಅನುಭವಿಸ್ತಾನೆ ಯಾವ್ಯಾವುದು ಅವನು ಮಾಡಿರ್ತಕ್ಕಂಥ ದುಷ್ಟ ಚಿಂತನೆಗಳು ಅಂದರೆ ಸರ್ವತಂತ್ರ ಸ್ವತಂತ್ರ ಅವಸ್ಥಾತ್ರಯ ಪ್ರೇರಕ ಪರಮಾತ್ಮ ಅದನ್ನು ತಿಳ್ಕೊಳ್ಳೋದಿಲ್ಲ ಮೊದಲನೆಯ ತಪ್ಪು ತಾನೇ ಸ್ವತಂತ್ರವಾಗಿ ಅವಸ್ಥಾತ್ರಯ ಕರ್ಮಗಳನ್ನು ಮಾಡ್ತೀನಿ ಅಂತ ಭಾವನೆ ಅಂತ ತಿಳ್ಕೊತಾನೆ ಅದೆರಡನೇ ತಪ್ಪು ಎಲ್ಲಾ ಕರ್ಮಗಳನ್ನು ಕೂಡ ಫಲಾಪೇಕ್ಷೆಯಿಂದ ಮಾಡ್ತಾನೆ ನಿಷ್ಕಾಮವಾಗಿ ಮಾಡೋದಿಲ್ಲ ಸತ್ಕರ್ಮಗಳನ್ನೇ ಮಾಡ್ತಾನೆ ಧರ್ಮ ಕಾರ್ಯಗಳನ್ನೇ ಮಾಡ್ತಾನೆ ಆದರೆ ಫಲಾಪೇಕ್ಷೆಯಿಂದ ಮಾಡ್ತಾನೆ ಇದು ಮೂರನೇ ತಪ್ಪು ಸಕಲ ಕರ್ಮಗಳನ್ನು ನಾನೇ ಸ್ವತಂತ್ರತ್ವೇ ಮಾಡ್ತೀನಿ ಅಂತ ಈ ರೀತಿಯಾಗಿ ಚಿಂತನೆ ಮಾಡ್ತಾನೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಚಿಂತನೆ ಮಾಡೋದರಿಂದ ಅಜ್ಞಾನದ ಫಲವಾಗಿ ನರಕವನ್ನೇ ಅನುಭವಿಸ್ತಾನೆ ಫಲಾಪೇಕ್ಷೆ ಮಾಡಿರ್ತಕ್ಕಂಥ ಪ್ರಯುಕ್ತ ಗಮನ ಆಗಮನವನ್ನು ಕುಯೋನಿಗಳಲ್ಲಿ ಅಂದರೆ ನೀಚ ಯೋನೆಗಳಲ್ಲಿ ಸಾಧನೆಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಯೋನಿಗಳಲ್ಲಿ ಹುಟ್ಟಿ ಮತ್ತೆ ಅಲ್ಲಿ ದುಃಖವನ್ನು ಅನುಭವಿಸ್ತಾನೆ ಆ ಧರ್ಮ ಕಾರ್ಯ ಭೀತಕರ್ಮ ಆಗಿದ್ದರಿಂದ ಅದರ ಕಾರಣವಾಗಿ ಸ್ವರ್ಗಾದಿ ಅಲ್ಪ ಫಲವು ಕೂಡ ಮನೆಗೆ ಉಂಟು ಇಲ್ಲ ಅಂತಿಲ್ಲ ಆದರೆ ಅಲ್ಪ ಫಲ ಕ್ಷೀಣೆ ಪುಣ್ಯ ಮತ್ಯಲೋಕೆ ವಿಶಾಂತಿ ಅಂತ ಮತ್ತೆ ಭೂಲೋಕಕ್ಕೆ ಬರ್ತಾನೆ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರ ಕರ್ತೃತ್ವ ಅಭಿಮಾನದಿಂದ ಸ್ವಾತಂತ್ರ್ಯ ಮನ್ಯಮಾನಸ್ಯ ತಾನೆ ಸ್ವತಂತ್ರ ಅಂಥೇಳಿ ಮತ್ತೆ ಕರ್ಮಗಳನ್ನು ಮಾಡ್ತಾನೆ ಹಾಗಾಗಿ ಮತ್ತೆ ಅವನು ಭೂಮಿ ಸ್ವರ್ಗ ನರಕ ಈ ಮೂರು ಲೋಕಗಳಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ ಸಂಸಾರ ಬಂಧನದ ಬಿಡುಗಡೆಗೆ ಪ್ರಯತ್ನವನ್ನೇ ಮಾಡೋದಿಲ್ಲ ಆದ್ದರಿಂದ ಈ ಬ್ರಹ್ಮಾಂಡದಲ್ಲಿ ಸರ್ವ ಪ್ರಾಣಿಗಳಲ್ಲೂ ಪರಮಾತ್ಮ ಬಿಂಬರೂಪಿಯಾಗಿ ನಿಂತು ವಿಜ್ಞಾನಮಯ ಅವನೇ ವಿಶೇಷ ಜ್ಞಾನದಿಂದ ವ್ಯಾಪಾರಗಳನ್ನು ಮಾಡ್ತಾನೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ತಾನೇ ಮಾಡಿದ್ದು ಅನ್ನೋದನ್ನು ತಿಳಿಸದೆ ಅವ್ಯಕ್ತನಾಗಿ ಜೀವರೊಳಗೆ ಇರ್ತಾನೆ ಇಂತಹ ಪರಮಾತ್ಮ ಕರುಣಾಸಮುದ್ರ ಇಷ್ಟನ್ನು ಚಿಂತನೆ ಮಾಡಿದರೆ ಸಾಕು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿ ಮುಕ್ತಿಯನ್ನೇ ಅನುಗ್ರಹ ಮಾಡ್ತಾನೆ ಅದಕ್ಕೆ ವಿಪರೀತವಾಗಿ ಚಿಂತನೆ ಮಾಡಿದ್ವಿ ಏನು ಎ ಭಗವಂತ ಮಾಡೋದನ್ನು ಅರ್ಥ ಮಾಡಿಕೊಳ್ಳದೆ ಸಕಲ ಕರ್ಮಗಳನ್ನು ನಾನೇ ಮಾಡ್ತೀನಿ ನಾನೇ ಸ್ವತಂತ್ರ ನಾನೇ ಫಲಭೋಗ್ತರು ಆದ್ದರಿಂದ ನಾನೇ ಮಾಡೋದಾದ್ರಿಂದ ಸಕಮವಾಗಿ ನನಗೇನು ಫಲದ ಅಪೇಕ್ಷೆ ಇದೆಯೋ ಆ ಉದ್ದೇಶದಿಂದನೇ ಕರ್ಮ ಮಾಡ್ತೀನಿ ಇತ್ಯಾದಿ ಎಲ್ಲ ಯಾರು ಚಿಂತನೆ ಮಾಡ್ತಾನೋ ಅಂತಹ ನರ ಜ್ಞಾನ ಸಾಧನ ಯೋಗ್ಯ ಯೋಗ್ಯತೆ ಇಲ್ಲದೆ ಇರತಕ್ಕಂಥ